ಶ್ರೀಗುರುಭ್ಯೋ ನಮಃ ಹರಿ ಓಣೇಶ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲಾ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಪ್ರವೇಶಿಕೆ ಅದ್ವೈತ ಪಂಚರತ್ನಂ ಎನ್ನತಕ್ಕಂತಹ ಸ್ತೋತ್ರ ಇದರ ವ್ಯಾಖ್ಯಾನ ವೇದಾಂತ ಪ್ರವೇಶಿಕೆ ಅನ್ನತಕ್ಕಂಥದ್ದು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಜಿಜ್ಞಾಸುಗಳ ವೇದಾಂತ ಆಸಕ್ತರ ಸಾಧಕರ ಪ್ರಯೋಜನಕ್ಕಾಗಿ ಬರೆದಿರತಕ್ಕಂಥ ಕೃತಿ ವೇದಾಂತ ಪ್ರವೇಶಿಕೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವಿ ಸ್ವಾಮೀಜಿಗಳವರ ಪಾದಾರಬಿಂದಗಳಲ್ಲಿ ಶರಣಾಗುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ಬ್ರಹ್ಮ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಶ್ರೀ ಶ್ರೀ ಶಂಕರಾಚಾರ್ಯರ ಬದ್ಧಗಳಲ್ಲಿ ಶರಣಾಗುತ್ತಾ ಈ ಒಂದು ಕೃತಿ ವೇದಾಂತ ಪ್ರವೇಶಿಕೆ ಅದ್ವೈತ ಪಂಚರತ್ನಂ ಎನ್ನತಕ್ಕಂಥ ಐದು ಶ್ಲೋಕಗಳ ವಿವರಣೆ ವೇದಾಂತ ಪ್ರವೇಶಿಕೆ ಇದನ್ನು ನೋಡೋಣ ಮೊದಲನಿಗೆ ಮೊದಲನೇದಾಗಿ ಆಧ್ಯಾತ್ಮ ಗ್ರಂಥಾವಳಿ ಸಂಪಾದಕರಾದ ಎಚ್ ಎಸ್ ಲಕ್ಷ್ಮೀ ನರಸಿಂಹಮೂರ್ತಿಗಳ ಅಮೃತವಾಣಿಯನ್ನು ನೋಡೋಣ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಬರೆದಿದ್ದ ಈ ಪ್ರಕರಣವು ಓದುಗರಲ್ಲಿ ವೇದಾಂತ ವಿಚಾರದ ಹಸಿವನ್ನುಂಟು ಮಾಡುವ ಮಾಡುವುದಕ್ಕೆ ತಕ್ಕದ್ದಾಗಿದೆ ಎಂಬುದು ಅನುಭವದಿಂದ ಕಂಡುಬಂದಿದೆ ಮೂಲ ಗ್ರಂಥ ನಿಜವಾಗಿ ಶ್ರೀ ಶಂಕರ ಭಗವತ್ಪಾದರೆ ಬರೆದದ್ದೋ ಐತಿಹಾಸಿಕ ದೃಷ್ಟಿಯಿಂದ ವಾದಗ್ರಸ್ತವಾಗಿರಬಹುದು ಆದರೆ ಶ್ರೀಗಳವರು ತಮ್ಮ ವ್ಯಾಖ್ಯಾನದಲ್ಲಿ ಪ್ರಸ್ಥಾನತ್ರಯದ ಭಾಷೆಗಳನ್ನೇ ಆಧಾರವಾಗಿಟ್ಟುಕೊಂಡು ವಿವರಣೆಯನ್ನು ಬರೆದಿರುವುದರಿಂದಲೂ ಮುಖ್ಯವಾಗಿ ಅವಸ್ಥಾತ್ರಯ ಪ್ರಕ್ರಿಯೆಯ ಮರ್ಮವನ್ನು ವಿಚಾರ ಓದುಗರಿಗೆ ಮನಗಾಣಿಸುವುದಕ್ಕೆ ತಕ್ಕಂತೆ ಸಂಭಾಷಣೆಯ ರೂಪದಲ್ಲಿ ಜೋಡಿಸಿರುವುದರಿಂದಲೂ ಈ ಗ್ರಂಥವು ಚಿರಕಾಲ ಜಿಜ್ಞಾಸುಗಳ ಆಧಾರಕ್ಕೆ ಪಾತ್ರವಾಗಿ ಬಾಳುವುದೆಂಬುದಕ್ಕೆ ಯಾವ ಸಂಶಯವೂ ಇಲ್ಲ ಅಂಥೇಳಿ ಹೇಳ್ತಾರೆ ಶ್ರೀಯುತ ಎಚ್ ಲಕ್ಷ್ಮೀನರಸಿಂಹಮೂರ್ತಿಗಳು ವೇದಾಂತ ಬಾಲಬೋಧೆಯಲ್ಲಿ ತಿಳಿಸಿರ್ತಕ್ಕಂಥ ಮುಖ್ಯ ವಿಷಯಗಳನ್ನು ಈ ವೇದಾಂತ ಪ್ರವೇಶಿಕೆ ಅದ್ವೈತ ಪಂಚರತ್ನ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೆಯಿಸಿ ಬರೆದಿರ್ತದೆ ಹೆಚ್ಚು ಮಾಡಿರ್ತದೆ ಆ ಅದೇ ವಿಚಾರಗಳನ್ನು ಈ ಹಿಂದೆ ವೇದಾಂತ ಬಾಲಬೋಧೆ ಅಥವಾ ಪ್ರಾತಸ್ಮರಣ ಸ್ತೋತ್ರ ಮೂರು ಸ್ತೋತ್ರಗಳು ಅದನ್ನು ನಾವು ಅದರ ವಿವರಣೆಯನ್ನು ವೇದಾಂತಪಾಲಬೋಧಿಯಲ್ಲಿ ನೋಡಿದ್ದೆವು ಪ್ರಾತಸ್ಮರ ಹೃದಯ ಸಂಸ್ಫುರದ ಆತ್ಮತತ್ವ ಸಚಿತ್ ಸುಖಂ ಪರಮಹಂಸಗತಿಂ ತುರೀಯ ಜಾಗರ ಸುಷುಪ್ತಮವೈತಿ ನಿತ್ಯ ತದಬ್ರಹ್ಮ ನಿಷ್ಕಲಮಹಂ ನ ಭೂತಸಂಗ ಅಂತೇಳಿ ಹೇಳ್ತಕ್ಕಂಥ ಮ ಎನ್ನುವಂತಾಗಿ ಇರತಕ್ಕಂತಹ ಪ್ರಾದಸ್ಮರಣಾ ಸ್ತೋತ್ರ ಅದನ್ನ ವಿವರಣೆ ಮಾಡಿದಂಥ ವೇದಾಂತ ಬಾಲಬೋಧೆ ಇದನ್ನ ನೋಡಿದ್ದೆವು ಅದೇ ವಿಚಾರ ಅದರಲ್ಲಿ ಹೇಳಿದಂತಹ ವಿಚಾರವನ್ನೇ ಇದರಲ್ಲಿ ವಿಸ್ತರಿಸಿದ್ದೇವೆ ಸ್ವಲ್ಪ ಮಟ್ಟಿಗೆ ಅಂತೇಳಿ ಹೇಳ್ತಾರೆ ಗುರುಗಳು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಪರಮಾರ್ಥವಾದ ಆತ್ಮನು ಅದ್ವಿತೀಯನಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದ ಶಿವನೇ ನಾವು ನಿಜವಾಗಿ ಸಂಸಾರಿಗಳಲ್ಲ ಎಂಬುದು ಈ ಐದು ಶ್ಲೋಕಗಳಲ್ಲಿ ತಿಳಿಸಿರ್ತಕ್ಕಂಥ ವಿಷಯ ಇದರಲ್ಲಿ ಅದ್ವೈತ ಪಂಚರತ್ನ ಐದು ಶ್ಲೋಕಗಳಿವೆ ಮೊದಲನೇ ಶ್ಲೋಕದಲ್ಲಿ ದೇಹಾದಿಗಳು ಅನಾತ್ಮ ಅಂತೇಳಿ ಹೇಳಿದೆ ಆತ್ಮವೂ ಅಲ್ಲ ದೇಹಾದಿಗಳು ಅನಾತ್ಮ ಅಂತೇಳಿ ಮುಂದಿನ ಮೂರು ಶ್ಲೋಕಗಳಲ್ಲಿ ನಾವು ನಿಜವಾಗಿ ಸಂಸಾರಿಗಳಲ್ಲವಾದರೂ ಸುಖ ದುಃಖವನ್ನು ಅನುಭವಿಸುತ್ತಿರುವಂತೆಯೂ ಪರಮೇಶ್ವರಿಗಿಂತ ಭಿನ್ನರಾಗಿರುವಂತೆಯು ಭ್ರಾಂತಿಯಿಂದ ತೋರ್ತಾ ಇರತಕ್ಕಂಥದ್ದು ಎಂಬುದನ್ನು ಹಗ್ಗದ ಹಾವು ಕನಸು ಹಗ್ಗದ ಹಾವು ಕನಸು ಆಮೇಲೆ ಕನ್ನಡಿಗರಲ್ಲಿ ತೋರ್ತಕ್ಕಂಥ ಪ್ರತಿಬಿಂಬ ಈ ಮೂರು ದೃಷ್ಟಾಂತಗಳಿಂದ ಮನಗಾಣಿಸಿರ್ತದೆ ಕೊನೆಯ ಶ್ಲೋಕದಲ್ಲಿ ನಮ್ಮ ಸ್ವರೂಪವು ನಿತ್ಯ ಮುಕ್ತವಾಗಿ ಶುದ್ಧವೂ ಪೂರ್ಣವೂ ಚೈತನ್ಯ ಸ್ವರೂಪವೇ ಎಂಬುದನ್ನು ಈ ಗ್ರಂಥದಲ್ಲಿ ಶಿವನೆಂದರೆ ಅವಸ್ಥಾತ್ರಯಾತೀತನಾಗಿ ಸರ್ವರ ಆತ್ಮನಾಗಿರುವ ಪರಬ್ರಹ್ಮವೆಂದು ಅರ್ಥವೇ ಹೊರತು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ ಅಂತ ಅರ್ಥ ಅಲ್ಲ ಎಂಬುದನ್ನು ತಿಳಿಸಬೇಕಾದ ಅವಶ್ಯಕತೆ ಇಲ್ಲ ಓದುವರು ಈ ಪುಸ್ತಕದಲ್ಲಿ ಇರತಕ್ಕಂತಹ ಪ್ರಶ್ನೋತ್ತರಗಳನ್ನು ಮತ್ತೆ ಮತ್ತೆ ಚೆನ್ನಾಗಿ ಮನನ ಮಾಡಿದರೆ ವ್ಯಾವಹಾರಿಕ ಬುದ್ಧಿಯಲ್ಲಿ ಅನೇಕ ಸಂಶಯಗಳನ್ನು ನೀಗಿಕೊಂಡು ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿದರಲ್ಲಿ ಸಂಶಯವಿಲ್ಲ ಅಂಥೇಳಿ ಸ್ವಾಮೀಜಿಗಳು ಗ್ರಂಥಕರ್ತರು ಹೇಳ್ತಾರೆ ಈಗ ಈ ಅದ್ವೈತ ಪಂಚರತ್ನಂ ಸ್ತೋತ್ರ ಐದು ಶ್ಲೋಕಗಳು ಅದನ್ನೊಮ್ಮೆ ನೋಡೋಣ ಆಮೇಲೆ ಒಂದೊಂದಾಗಿ ಅದನ್ನು ಸ್ವಾಮಿಗಳು ಸ್ವಾಮೀಜಿಗಳು ಏನು ವಿವರಣೆ ಕೊಡ್ತಾರೆ ಅದನ್ನು ಮತ್ತೆ ನೋಡೋಣ ಓಂ ಅದ್ವೈತ ಪಂಚರತ್ನಂ ನಾಹಂ ದೇಹೋನೇಂದ್ರಿಯಣ್ಯಂತರಂಗ್ ನಹಂಕಾರರ್ಗೋ ನ ಬು್ಧ ದಾರಾಪತ್ಯಕ್ಷೇತ್ರವಿತ್ದೂರ ಸಾಕ್ಷಿ ನಿತ್ಯ ಪ್ರತ್ಯಾತ್ಮ ಶಿವೋಹ रज्ज्वज्ञातिरज्ज य स्वात्ज्ञादत्त्मन जीव भक्त ही भ्रांतिनाशे सज्जु जीवो नहं देशिकोक्तिव आभातीद विश्वत्मन सत् ಸತ್ಯೇ ವಿಮೋಹತ್ ನಿಮೋತ್ ಸ್ವಪ್ನವತ್ತ ಸತ್ಯ ಶುದ್ಧ ಪೂರ್ಣ ನಿತ್ಯೇಕ ಶಿವೋಹ ಮತ್ತ ನಾನತ್ಕಿಂಚಿತ್ರಸ್ತಿ ವಿಶ್ವ ಸತ್ಯ್ಯ ವಸ್ತು ಮಾಯೋಪಕೃಪ್ತ आदर्शा तोल्य मय्य मय्य तस्मािव प्रवृद्ध न दृश नो देह सोक्ताकृता सर्वर्मा कर्तृवास्ति ಕರ್ತೃತ್ವಿಶ್ಚಿನ್ಮಯಸಂಕಾರ ಹ್ಯಾತ್ಮನೋ ಮೇ ಶಿ ಗೋಹ ಇೀಶಂಕರ ಭಗವತ್ಪಾದಚಾರ್ಯವಿರಚಿತ ಅದ್ವೈತಪಂಚರತ್ನ ಸಂಪೂರ್ಣ ವೇದಂತಪ್ರವೇಶಿಕೆ ಒಂದನೇದಾಗಿ ಆತ್ಮತ್ಮವಿವೇಕ ಅದರಲ್ಲಿ ವಿಚಾರದ ಅನುಬಂಧ ಅಂದರೆ ಸಂಬಂಧ ವೇದಾಂತವು ಲೋಕಾಂತರದಲ್ಲಿ ಆಗತಕ್ಕಂಥ ಫಲವನ್ನು ಹೇಳದೆ ಅಂದರೆ ಮರಣಾನಂತರದ ಫಲ ಲೋಕಾಂತರ ಅಂದರೆ ಬೇರೆ ಲೋಕ ಲೋಕಂ ಲೋಕಾಂತರಂ ಬೇರೆ ಲೋಕದಲ್ಲಿ ಆಗತಕ್ಕಂಥ ಫಲವನ್ನು ಹೇಳದೆ ಈ ಜನ್ಮದಲ್ಲಿ ಪಡೆದುಕೊಳ್ಳಬಹುದಾದ ಅನುಭವವನ್ನು ಕುರಿತ ಶಾಸ್ತ್ರ ವೇದಾಂತ ಬಾಕಿ ಶಾಸ್ತ್ರಗಳು ವೇದ ಪುರಾಣಾದಿಗಳು ಮರಣಾನಂತರ ಸ್ವರ್ಗವನ್ನು ಹೇಳ್ತಕ್ಕಂಥ ಅಂದರೆ ಪುರಾಣಾದಿಗಳು ಆಮೇಲೆ ಸ್ಮೃತಿಗಳು ಪುಣ್ಯಪಾಪಗಳ ಬಗ್ಗೆ ಕರ್ಮ ಫಲಗಳ ಬಗ್ಗೆ ಆಮೇಲೆ ಮರಣಾನಂತರ ಹಾಗೂ ಪುನರ್ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಆಗತಕ್ಕಂಥ ಫಲಗಳು ಇವುಗಳನ್ನು ಹೇಳ್ತದೆ ಆದರೆ ವೇದಾಂತ ಇಹ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಪಡೆದುಕೊಳ್ಳಬಹುದಾದ ಅನುಭವವನ್ನು ಕುರಿತಂತಹ ಶಾಸ್ತ್ರ ಆದರೂ ಅನೇಕರಿಗೆ ಇದರಲ್ಲಿ ಮನಸ್ಸು ಹೋಗುವುದಿಲ್ಲ ಇದರಲ್ಲಿ ಆಸಕ್ತಿ ಬರುವುದಿಲ್ಲ ಅನೇಕರಿಗೆ ಹೆಚ್ಚಿನವರಿಗೆ ಇದಕ್ಕೆ ಕಾರಣವೇನು ಅಂತ ಹೇಳಿದರೆ ಅನೇಕರಿಗೆ ವಿಚಾರ ಪ್ರಧಾನವಾದ ಗ್ರಂಥಗಳು ಇಷ್ಟ ಆಗುವುದಿಲ್ಲ ವೈಚಾರಿಕ ಗ್ರಂಥಗಳು ವಿಚಾರಕ್ಕೆ ಮನ ಒಲಿದಿರುವವರಲ್ಲಿ ಕೂಡ ಬಹುಜನರಿಗೆ ವೇದಾಂತದಲ್ಲಿ ಹೇಳಿರುವ ಪ್ರಮುಖ ವಿಷಯಗಳು ಯಾವುವು ಅವುಗಳನ್ನು ಬೆಳೆಸುವುದಕ್ಕೆಂದು ಹೇಳಿರುವ ಸಣ್ಣ ವಿಷಯಗಳು ಯಾವು ಎಂಬ ವಿವೇಕ ಉಂಟಾಗಿರುವುದಿಲ್ಲ ಯಾರಿಗೆ ವಿಚಾರದಲ್ಲಿ ರುಚಿಯೇ ಇಲ್ಲವೋ ಅಂಥವರು ವೇದಾಂತಕ್ಕೆ ಅಧಿಕಾರಿಗಳೇ ಅಲ್ಲವಾದ್ರಿಂದ ಅವರ ಮಾತು ನಮಗೀಗ ಪ್ರಸ್ತುತ ಪ್ರಕೃತವಲ್ಲ ಆದರೆ ಯಾರು ನಿಜವಾಗಿಯೂ ವೇದಾಂತ ತತ್ವವನ್ನು ತಿಳಿದು ಅನುಭವಕ್ಕೆ ಅಳವಡಿಸಿಕೊಳ್ಳಬೇಕೆಂದು ಹವಣಿಸ್ತಾ ಇರ್ತಾರೋ ಅಂಥವರಿಗೆ ವೇದಾಂತದ ಪ್ರಧಾನ ವಿಷಯಗಳನ್ನು ಆರಿಸಿ ತಿಳಿಸುವ ಒಂದು ಪ್ರಕರಣವು ಅವಶ್ಯವಾಗಿದೆ ಎಂಬುದು ಸ್ಪಷ್ಟವಾಗಿರ್ತದೆ ಈ ಅವಶ್ಯಕತೆಯನ್ನು ಪರಿಪೂರ್ತಿಗೊಳಿಸುವ ಉದ್ದೇಶದಿಂದ ಶ್ರೀಶಂಕರ್ ಭಗವತ್ಪಾದರು ಅದ್ವೈತ ಪಂಚರತ್ನವೆಂಬಂತಹ ಒಂದು ಚಿಕ್ಕ ಪ್ರಕರಣವನ್ನು ಬರೆದಿರ್ತಾರೆ ಅದರ ವಿವರಣೆಯ ರೂಪವಾಗಿ ಈ ಗ್ರಂಥವನ್ನು ರಚಿಸಲಾಗಿದೆ ವೇದಾಂತದ ಪ್ರಧಾನ ವಿಷಯಗಳು ಮೂರು ಪರಮಾರ್ಥ ಸತ್ಯವು ತನಗೆ ಎರಡನೆಯದು ಅಲ್ಲದಂತಹ ಬ್ರಹ್ಮ ಅದ್ವಿತೀಯವಾದ ಬ್ರಹ್ಮ ಒಂದೇ ಅಂಥೇಳಿ ಒಂದು ಅದರಲ್ಲಿ ಜೀವತ್ವವು ಜಗತ್ತೂ ಕಲ್ಪಿತವಾಗಿರುತ್ತದೆ ಇದು ಎರಡನೆಯದು ಇನ್ನು ಪರಮಾರ್ಥ ಸತ್ಯವಾದ ಬ್ರಹ್ಮವು ನಮಗೆ ಎಲ್ಲರ ಆತ್ಮನೇ ಆಗಿರ್ತದೆ ಎಂಬಂಥ ವಿಷಯ ಈ ಮೂರು ವಿಷಯಗಳನ್ನು ಇಲ್ಲಿ ಹೇಳಿದೆ ಒಂದು ಪರಮಾರ್ಥ ಸತ್ಯವು ಅದ್ವಿತೀಯವಾದ ಬ್ರಹ್ಮ ಅದೊಂದೇ ಇರತಕ್ಕಂಥದ್ದು ಪರಮಾರ್ಥ ಸತ್ಯವಾಗಿ ಅದರಲ್ಲಿಯೇ ಜೀವತ್ವವು ಜಗತ್ತು ಎಲ್ಲ ಕಲ್ಪಿತವಾಗಿರ್ತದೆ ಎರಡನೇ ವಿಚಾರ ಮೂರನೆಯದು ಪರಮಾರ್ಥ ಸತ್ಯವಾದ ಬ್ರಹ್ಮವು ನಮ್ಮೆಲ್ಲರ ಆತ್ಮನೇ ಆಗಿದೆ ಅಂತೇಳಿ ಈ ವಿಷಯಗಳನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕಾದರೆ ನಾಲ್ಕು ಸಾಧನ ಸಂಪತ್ತಿಗಳು ಅತ್ಯವಶ್ಯವೆಂದು ತಿಳಿದವರು ಹೇಳ್ತಾರೆ ಜ್ಞಾನಿಗಳು ಬಲ್ಲವರು ಅನುಭವಿಗಳು ಹೇಳ್ತಾರೆ ಈ ಆತ್ಮಾನಾತ್ಮ ವಿಚಾರ ಅಥವಾ ಜೀವ ಜಗತ್ ಬ್ರಹ್ಮ ಇದರ ಯಥಾರ್ಥತೆಯನ್ನು ಅರ್ಥ ಅರಿತುಕೊಳ್ಬೇಕಿದ್ರೆ ನಾಲ್ಕು ಸಾಧನ ಸಂಪತ್ತಿಗಳು ಅತ್ಯವಶ್ಯ ನಾಲ್ಕು ಗುಣಗಳು ನಮ್ಮಲ್ಲಿ ನಿತ್ಯ ನಿತ್ಯ ವಿವೇಕ ಇಹಮೂತ್ರಫಲಭೋಗವಿರಗ ಶಮಿಷಟ್ಕಸಂಪತ್ತಿ ಶಮಿಷಟ್ಸಂಪತ್ತಿ ಶಮದಮ ಉಪರತಿ ತಿತಿಕ್ಷಾ ಶಾಂತಿ ಶಮದಮ ಉಪರತಿ ಸಧಾನ ಶ್ರದ್ಧೆ ತಿತಿಕ್ಷೆ ಅಂತೇಳಿ ಶಮದ ಉಪರತಿ ಸಧಾನ ಶ್ರದ್ಧೆ ತಿತಿಕ್ಷೆ ಇವು ಶಮಿಷಟ್ಕಸಂಪತ್ತಿ ಅಂತ ಹೇಳ್ತಾರೆ ಶಮಿಷಟ್ಸಂಪತ್ತಿ ಆಮೇಲೆ ಮುಮುಕ್ಷುತ್ವ ಇವು ನಾಲ್ಕು ಸಾಧನಗಳು ಯಾವುದು ಈ ಅನುಭವ ಉಂಟಾಗಬೇಕೆಂದರೆ ನಾಲ್ಕು ಸಾಧನ ಸಂಪತ್ತಿಗಳು ನಿತ್ಯಾನಿತ್ಯ ವಿವೇಕ ಇಹಾಮುತ್ರ ಬಲಭೋಗ ವಿರಾಗ ಶಮಾದಿಷ್ಕ ಸಂಪತ್ತಿ ಮುಮುಕ್ಷುತ್ವ ಇವೆ ಆ ನಾಲ್ಕು ಸಾಧನಗಳು ಅನಿತ್ಯವಾಗಿರ್ತಕ್ಕಂಥ ಅಂದರೆ ಕಾಲವಶವಾಗಿರತಕ್ಕಂತಹ ವಸ್ತುಗಳ ಸ್ವಭಾವ ಯಾವುದು ನಿತ್ಯವಾಗಿರುವ ಅಂದ್ರೆ ಕಾಲವನ್ನು ಮೀರಿರುವ ವಸ್ತು ಇದ್ದರೆ ಅದು ಹೇಗಿರುತ್ತದೆ ಎಂಬುದನ್ನು ವಿಂಗಡಿಸಿ ತಿಳಿಯಬಲ್ಲಂತಹ ಶಕ್ತಿ ಅದೇ ನಿತ್ಯ ಅನಿತ್ಯ ವಿವೇಕ ನಿತ್ಯ ಅನಿತ್ಯ ವಿವೇಕ ಈ ಲೋಕದಲ್ಲಿ ಇಂಥ ಸುಖವನ್ನು ಭೋಗಿಸಬೇಕು ಪರಲೋಕದಲ್ಲಿ ಇಂಥ ಸುಖವನ್ನು ಭೋಗಿಸಬೇಕು ಎಂಬಂತಹ ಹಂಬಲಿಕೆ ಹಂಬಲ ಆಸೆ ಇಲ್ಲದಿರುವುದೇ ಮುತ್ರ ಫಲಭೋಗ ವಿರಾಗ ಇಹ ಅಂದರೆ ಈ ಲೋಕದಲ್ಲಿ ಅಮೂತ್ರ ಅಂದರೆ ಆ ಲೋಕದಲ್ಲಿ ಪರಲೋಕದಲ್ಲಿ ಫಲಭೋಗ ಫಲವನ್ನು ಭೋಗಿಸಬೇಕೆನ್ನತಕ್ಕಂಥ ಯಾವ ಆಸೆ ಇದೆ ಅದರ ವಿರಾಗ ಅದರ ಬಗ್ಗೆ ವೈರಾಗ್ಯ ವಿರಕ್ತಿ ಇಲ್ಲಿಯೂ ನನಗಿಂತ ಇಂಥ ಫಲಗಳು ಬೇಡ ಮುಂದೆ ಮರಣ ನಂತರವೂ ಕೂಡ ಸ್ವರ್ಗವೋ ಯಾವುದೋ ಪುಣ್ಯ ಲೋಕಗಳೋ ಬೇಡ ಎನ್ನತಕ್ಕಂತಹ ವಿಚಾರ ಈ ರೀತಿಯಾದಂಥ ವಿರಾಗ ವಿರಕ್ತಿ ಇದು ಇಹಾಮೂತ್ರ ಫಲಭೋಗ ವಿರಾಗ ಅಂತೇಳಿ ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಇನ್ನು ಯಾವನಿಗೆ ಭೋಗದಲ್ಲಿ ಮನಸ್ಸು ನೆಟ್ಟಿರ್ತದೋ ಅವನು ಯಾವಾಗಲೂ ಇಂದ್ರಿಯ ಅರ್ಥಗಳನ್ನು ಕುರಿತು ಚಿಂತಿಸುತ್ತಿರುವವೇ ಹೊರತು ಪರಮಾರ್ಥವೇನು ಎಂಬುದನ್ನು ವಿಚಾರ ಮಾಡಲಾರ ಇಂದ್ರಿಯಾರ್ಥಗಳು ಅಂದರೆ ಇಂದ್ರಿಯಗಳು ಸಂಬಂಧಪಟ್ಟ ವಿಷಯಗಳು ಕಣ್ಣಿಗೆ ಸಂಬಂಧಪಟ್ಟ ರೂಪ ಕಿವಿಗೆ ಸಂಬಂಧಪಟ್ಟ ಶಬ್ದ ಸುಶ್ರಾವ್ಯವಾದ ಶಬ್ದ ಸಂಗೀತ ಮೂಗಿಗೆ ಬಟ್ಟ ಸುವಾಸನೆ ಆಮೇಲೆ ನಾಲಿಗೆ ಸಂಬಂಧಪಟ್ಟ ಸ್ವಾದ ರುಚಿ ಚರ್ಮಕ್ಕೆ ಸಂಬಂಧಪಟ್ಟ ಸಂವೇದನೆಗಳು ಹಿತವಾದ ಸ್ಪರ್ಶ ಇತ್ಯಾದಿಗಳು ಇವುಗಳು ಇಂದ್ರಿಯ ಇವುಗಳ ಬಗ್ಗೆಯೇ ಅವನು ಹಂಬಲಿಸ್ತಾನೆ ಹೊರತು ವಿಚಾರ ಮಾಡ್ತಾನೆ ಹೊರತು ಪರಮಾರ್ಥವೇನು ಅಂತೇಳಿ ವಿಚಾರ ಮಾಡೋದಿಲ್ಲ ಭೋಗದಲ್ಲಿ ಮನಸ್ಸಿನೆಟ್ಟಿರುವವ ಆದ್ದರಿಂದ ಈ ವಿರಾಗವು ವಿಚಾರ ಮಾಡುವವರಿಗೆ ಅತ್ಯವಶ್ಯವಾಗಿದೆ ಇನ್ನು ಜಿಜ್ಞಾಸುವಿನ ಮನಸ್ಸಿನಲ್ಲಿರಬೇಕಾದ ಆರು ಗುಣಗಳು ಶಮ ಜಿಜ್ಞಾಸು ಅಂದರೆ ಇಚ್ಛೆ ಇರುವವ ವೇದಾಂತ ವಿಚಾರವನ್ನು ಅವನಲ್ಲಿ ಆರು ಗುಣಗಳು ಇರಬೇಕು ಅಂತ ಹೇಳ್ತಾರೆ ಶಮ ದಮ ಉಪರತಿ ಸಮಾಧಾನ ಶ್ರದ್ಧೆ ತಿತಿಕ್ಷೆ ಇವೇ ಆರು ಆರು ಗುಣಗಳು ಇವುಗಳಿರುವುದನ್ನು ಶಮಾಧಿ ಷಟ್ಕ ಸಂಪತ್ತಿ ಅಂತೇಳಿ ಹೇಳ್ತಾರೆ ಈ ಯಾರೂ ಇದ್ದವನಿಗೆ ಮನಸ್ಸು ತಕ್ಕ ಸಂಸ್ಕಾರವನ್ನು ಹೊಂದಿ ವಿಚಾರಕ್ಕೆ ಬೇಕಾದ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತದೆ ಇವು ಮೂರರ ಜೊತೆಗೆ ಯಾವುದು ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮಾದಿ ಷಟ್ಕ ಸಂಪತ್ತಿ ಈ ಮೂರರ ಜೊತೆಗೆ ಮುಕ್ಷುತ್ವ ಎಂಬ ಸಾಧನ ಸಂಪತ್ತು ಕೂಡ ಇರಬೇಕು ಮುಮುಕ್ಷುತ್ವ ಅಂದರೆ ಮೋಕ್ಷ ಇಚ್ಛೆ ಮೋಕ್ತುಮ್ ಇಚ್ಛಾ ಮುಮುಕ್ಷಾ ಅಂತ ಹೇಳಿ ಮೋಕ್ಷದ ಇಚ್ಛೆ ಬಿಡುಗಡೆ ಇಚ್ಚೆ ಇರಬೇಕು ಈಗ ನಾವಿರುವಂತಹದ್ದು ಪರಮಾರ್ಥ ಸುಖದ ಸ್ಥಿತಿಯಲ್ಲ ಎಲ್ಲಕ್ಕಿಂತಲೂ ಹೆಚ್ಚಿನದಾದ ಸುಖವನ್ನು ಮಾನವನಿಗೆ ಸಿಕ್ಕುವ ಸಂಭವವಿದೆ ಎಂದು ಶಾಸ್ತ್ರಗಳಿಂದಲೂ ದೊಡ್ಡವರಿಂದಲೂ ನಾವು ಕೇಳಿರ್ತೇವೆ ಈ ಮಾತಿನಲ್ಲಿ ನಿಜವಾದ ಭರವಸೆಯನ್ನು ಹುಟ್ಟಿ ನಿಜವಾದ ಭರವಸೆ ಹುಟ್ಟಿ ಈಗಿನ ಇಕ್ಕಟ್ಟಿನ ಸ್ಥಿತಿಯಿಂದ ಎಂದಿಗೆ ಪಾರಾಗಿ ಆ ನಿರತಿಶಯವಾದ ಸುಖವನ್ನ ಪಡೆದೇನು ಎಂಬುದು ಎಂಬುದಾಗಿ ಹಾತೊರಿಯುತ್ತಿರುವಂಥದ್ದೇ ಮೋಮೋಕ್ಷತ್ವ ಮೋಕ್ಷ ಬೇಕು ಎನ್ನತಕ್ಕಂಥದ್ದು ಅದು ಯಾರ ಮನಸ್ಸನ್ನು ಹಿಡಿದುಕೊಂಡಿರ್ತದೋ ಅವರು ಅಂತಹ ಸುಖ ಸ್ಥಾನವು ಯಾವುದು ಅದು ಸಿಕ್ಕುವುದಕ್ಕೆ ಏನು ಮಾಡಬೇಕು ಅಂತೇಳಿ ಅವಶ್ಯವಾಗಿ ವಿಚಾರ ಮಾಡ್ತಾರೆ ಪರಮಾರ್ಥ ತತ್ವವೇ ಸುಖದ ಬುಗ್ಗೆ ಅದು ನಮ್ಮ ಆತ್ಮನೇ ಆಗಿದೆ ಎಂಬ ಉಪದೇಶವನ್ನು ಕೇಳಿ ಮೋಮೋಕ್ಷುಗಳಿಗೆ ಮೈಯಲ್ಲಿ ರೋಮಾಂಚನವಾಗ್ತದೆ ಅವರು ಒಂದಿಷ್ಟು ಯಾವುದು ಪೋಲು ಮಾಡದೆ ಸಮಯವನ್ನು ಪರಮಾರ್ಥ ವಿಚಾರದಲ್ಲಿ ತತ್ಪರರಾಗ್ತಾರೆ ಒಂದಿಷ್ಟು ಆಡಂಬರವಿಲ್ಲದೆ ಒಂದಿಷ್ಟು ತೋ ಪ್ರದರ್ಶನ ಇಲ್ಲದೆ ಯಥಾರ್ಥವಾಗಿ ಪರಮಾರ್ಥ ವಿಚಾರದಲ್ಲಿ ತತ್ಪರರಾಗ್ತಾರೆ ಆ ವಿಚಾರಕ್ಕೆ ಬೇಕಾದ ವಿವೇಕಾದಿಗಳನ್ನು ಸಂಪಾದಿಸಿಕೊಳ್ತಾರೆ ಅಂತೂ ಪರಮಾರ್ಥ ವಿಚಾರಕ್ಕೆ ಮೊದಲೇ ಇಲ್ಲಿ ಹೇಳಿರ್ತಕ್ಕಂಥ ನಾಲ್ಕು ಸಾಧನಗಳು ಅಂಥವರಿಗೆ ಮಾತ್ರ ವಿಚಾರವು ಪೂರ್ಣ ಫಲಕಾರಿಯಾಗ್ತದೆ ಆದ್ದರಿಂದ ಸಾಧನ ಸಂಪತ್ತಿ ಇಲ್ಲದವರಿಗೆ ಈ ಗ್ರಂಥದಿಂದ ಯಾವ ಪ್ರಯೋಜನವಿಲ್ಲವೆಂದು ಇದರ ಅರ್ಥವಲ್ಲ ಅವರಿಗೂ ವೇದಾಂತದಲ್ಲಿರುವ ವಿಷಯಗಳನ್ನು ತಿಳಿದುಕೊಂಡು ನಿಜವಾದ ಬಹುಮುಕ್ಷತೆಯನ್ನು ಸಂಪಾದಿಸಿಕೊಳ್ಳುವ ಇಚ್ಛೆ ಇದರಿಂದ ಅವಕಾಶ ಇರ್ತದೆ ಈ ಸಾಧನ ಚತುಷ್ಟಯವನ್ನು ಆಚಾರ್ಯವರು ಈ ಪ್ರಕರಣದಲ್ಲಿ ಸೂಚಿಸಿರುವುದಿಲ್ಲ ಯಾಕಂದರೆ ಈ ಗ್ರಂಥವು ಸಾಧನ ಪ್ರಧಾನವಾದದ್ದಲ್ಲ ಸಿದ್ಧಾಂತ ಪ್ರಧಾನವಾದದ್ದು ಸಾಧನ ಚತುಷ್ಟಯವನ್ನು ಅಳವಡಿಸಿಕೊಂಡಿರುವವರು ಮೊದಲು ಮಾಡಬೇಕಾಗುವ ಆತ್ಮಾನಾತ್ಮ ವಿವೇಕ ಎಂಬ ವಿಚಾರವನ್ನೇ ಅವರಿಲ್ಲಿ ಪ್ರಾರಂಭಿಸಿರ್ತಾರೆ ಈಗ ನಾವು ಇದರಲ್ಲಿ ಹೇಳಿರ್ತಕ್ಕಂಥ ಒಂದು ಯಾವುದು ಶಮಾಧಿಷ್ಕ ಸಂಪತ್ತಿ ಅಂತೇಳಿ ಶಮ ಅಂದರೆ ಮನಸ್ಸಿನ ಪ್ರಶಮನ ನಿಯಂತ್ರಣ ಮನಸ್ಸಿನ ನಿಗ್ರಹ ಶಾಂತಿ ದಮ ಅಂದರೆ ಇಂದ್ರಿಯ ನಿಗ್ರಹ ಉಪರತಿ ಅಂದರೆ ತನ್ನಲ್ಲೇ ತಾನು ಆನಂದವಾಗಿರತಕ್ಕಂಥದ್ದು ಆತ್ಮ ಆತ್ಮರತಿ ಅಂತಲೂ ಹೇಳ್ತಾರೆ ಸಮಾಧಾನ ಅಂದರೆ ಏಕಾಗ್ರತೆ ಆತ್ಮಧ್ಯಾನ ಪರಮಾರ್ಥ ಚಿಂತನೆಯಲ್ಲಿ ಏಕಾಗ್ರತೆ ಆಧಾನ ಅಂದರೆ ನೆಲೆಸಿರುವಿಕೆ ಸಮಾನ ಚೆನ್ನಾಗಿ ನೆಲೆಸಿರುವಂಥದ್ದು ಆತ್ಮನಲ್ಲಿ ಆತ್ಮನಿಷ್ಠತೆ ಶ್ರದ್ಧೆ ಅಂದರೆ ಅದರಲ್ಲಿ ನಂಬಿಕೆ ಇರುವಂಥದ್ದು ಆತ್ಮತತ್ವದಲ್ಲಿ ತಿಕ್ಷೆ ಅಂದರೆ ಸಹನಾಶಕ್ತಿ ಸಹಿಸುವಂಥ ಶಕ್ತಿ ಸಹಿಷ್ಣುತೆ ತಿ ಹೀಗೆ ಇದು ಶಮಾದಿ ಷಟ್ಕ ಸಂಪತ್ತಿ ಅಂತ ಹೇಳಿದೆ ಈ ಸಾಧನ ಚತುಷ್ಟಯ ನಾವು ನೋಡಿ ಆಯಿತು ಈಗ ನಾವು ನಾವು ಪರಶಿವ ಸ್ವರೂಪರೇ ಆಗಿದ್ದೇವೆ ಎಂಬಂತಹ ಜ್ಞಾನ ಜನರಿಗೆ ಹುಟ್ಟಿದೆ ಅಥವಾ ಜನರಿಗೆ ಹುಟ್ಟದೇ ಇರುವುದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅವರಿಗೆ ಆತ್ಮ ಅನಾತ್ಮ ಕಾರಣ ಆತ್ಮ ಯಾವುದು ಅನಾತ್ಮ ಯಾವುದು ಎಂಬ ವಿವೇಕವಿಲ್ಲದೇ ನಾವು ಸಾಕ್ಷಾತ್ ಪರಶುವ ಸ್ವರೂಪರು ಆಗಿದ್ದೇವೆ ಎಂಬ ಜ್ಞಾನದ ಅರಿವು ಜನರಿಗೆ ಇಲ್ಲದೇ ಇರೋಂತಕ್ಕಂಥದ್ದು ಕಾರಣ ಆತ್ಮ ಅನಾತ್ಮ ವಿವೇಕವಿಲ್ಲ ಎನ್ನುತಕ್ಕಂಥದ್ದೇ ಕಾರಣ ಆತ್ಮ ಎಂದರೆ ತಾನು ಅನಾತ್ಮವೆಂದರೆ ತಾನು ಅಲ್ಲದ್ದು ಸರಳವಾಗಿ ಹೇಳುವಾಗ ಆತ್ಮ ಅಂದರೆ ಏನು ತಾನೇ ನಾನು ಅಂದರೆ ಯಾವುದು ಆತ್ಮ ಅನಾತ್ಮ ಅಂದರೆ ನಾನು ಅಲ್ಲದ್ದು ಆತ್ಮನು ಎಂದರೆ ತನ್ನ ಸ್ವರೂಪವು ಯಾವುದು ಅನಾತ್ಮವು ಅಂತ ಹೇಳಿದರೆ ತನಗಿಂತ ಬೇರೆಯಾದದ್ದು ಯಾವುದು ಎಂಬುದನ್ನು ವಿಂಗಡಿಸಿ ತಿಳಿದುಕೊಳ್ಳುವಂಥದ್ದೇ ಆತ್ಮ ಅನಾತ್ಮ ವಿವೇಕ ಜನರಿಗೆ ಈ ವಿವೇಕ ಇಲ್ಲದ್ರಿಂದ ಅವರು ದೇಹವೇ ಮುಂತಾದವುಗಳನ್ನೇ ತಾವು ಅಂತೇಳಿ ಭಾವಿಸಿಕೊಂಡಿರ್ತಾರೆ ನಾನು ಈ ಪ್ರಪಂಚದ ಒಂದು ಭಾಗವಾದ ಭೂಲೋಕದ ಇಂಥ ಕಡೆಯಲ್ಲಿ ಇಷ್ಟು ವರ್ಷಗಳ ಕೆಳಗೆ ಇಂಥ ತಂದೆ ತಾಯಿಗಳಿಂದ ಜನಿಸಿದೆನು ಇಂಥ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಇಂಥ ವೃತ್ತಿಯನ್ನು ಅವಲಂಬಿಸಿಕೊಂಡಿರುತ್ತೇನೆ ಹಿಂಡಿರು ಮಕ್ಕಳು ಬಂಧುಗಳು ಇವರಿಂದ ಕೂಡಿದ ಕುಟುಂಬಕ್ಕೆ ಸೇರಿದವನಾಗಿದ್ದೇನೆ ಎಲ್ಲರಂತೆ ಕೆಲವು ವರ್ಷಗಳು ಇದ್ದು ಆಯಸ್ಸು ತೀರಿದ ಬೆಳಗ್ಗೆ ಮರಣವನ್ನು ಹೊಂದುತ್ತೇನೆ ಎಂಬುದು ಈಗ ಜನರ ಇಂಥ ಜನರ ಮನೋಭಾವ ಅಂತವರಿಗೆ ನಾನು ನಿತ್ಯ ಶುದ್ಧನೂ ಮುಕ್ತನೂ ಆದ ಪರಮೇಶ್ವರನು ಎಂಬ ಬುದ್ಧಿಯು ಹೇಗೆ ಉಂಟಾದೀತು ಈಶ್ವರನು ಸೃಷ್ಟಿಸಿರುವ ಅಂದರೆ ಭಗವಂತನು ಸೃಷ್ಟಿಸಿರುವ ಜಗತ್ತಿನ ಒಂದು ಭಾಗದಲ್ಲಿ ಮೂರು ದಿನವಿದ್ದು ಮರೆಯಾಗುವ ನಾನು ಈಶ್ವರನು ಹೇಗಾದೇನು ಎಂದು ಅವರಿಗೆ ಶಂಕೆ ಈಶ್ವರನೇ ಸೃಷ್ಟಿಸಿರತಕ್ಕಂಥದಂದರೆ ಭಗವಂತನೇ ಸೃಷ್ಟಿಸಿರ್ತಕ್ಕಂಥ ಜಗತ್ತು ಅದರ ಒಂದು ಭಾಗದಲ್ಲಿ ಒಂದು ಮೂರು ದಿನ ಇದ್ದು ಮರೆಯಾಗತಕ್ಕಂತಹ ನಾನು ಆ ಈಶ್ವರನೇ ನಾನೇ ಹೇಗಾಗ್ತೀನಿ ಎನ್ನತಕ್ಕಂಥ ಶಂಕೆಯವರಿಗೆ ಸಂಶಯ ಉಂಟಾಗುವಂಥ ಸಹಜ ಆದ್ದರಿಂದ ಮುಮುಕ್ಷುವಾದವನು ಮೋಕ್ಷವನ್ನು ಬಯಸತಕ್ಕಂಥವನು ಈ ತಪ್ಪು ತಿಳುವಳಿಕೆಯನ್ನು ನೀಗಿಕೊಳ್ಳುವುದಕ್ಕಾಗಿ ಹೋಗಲಾಡಿಸುವುದಕ್ಕಾಗಿ ಮಾಡಬೇಕಾಗಿರುವ ಆತ್ಮನಾತ್ಮ ವಿವೇಚನೆ ಯಾವುದಿದೆ ಅದರ ಕ್ರಮವನ್ನು ತಿಳಿಸುವುದಕ್ಕೆ ಅಂದರೆ ಈ ಮೊದಲನೇ ಶ್ಲೋಕವು ಹೊರ ಹೊರಟಿರ್ತದೆ ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ नहंकार प्राणवर्गो न बुद्धि दारापत्यक्षेत्र वितादूर साक्षी निगात्मा शिव न अहम देह न्रिया अतरंगं नहंकार प्राणवर्ग न बुद्धि पद विभाग ಪದಚ್ಛೇದ ಅಂತಲೂ ಹೇಳ್ತಾರೆ ದಾರಾ ಅಪತ್ಯ ಕ್ಷೇತ್ರ ವಿತ್ತ ಆದಿ ದೂರಹ ಸಾಕ್ಷಿ ನಿತ್ಯ ಪ್ರತ್ಯಕ್ ಆತ್ಮ ಶಿವಹ ಅಹಂ ಅಹಂ ಇದರ ಪ್ರತಿಪದಾರ್ಥ ಹೇಳದಿದ್ರೆ ನಾನು ದೇಹಹ ಶರೀರವು ನ ಅಲ್ಲ ಇಂದ್ರಿಯಾಣಿ ನ ಇಂದ್ರಿಯಗಳು ಅಲ್ಲ ಅಂತರಂಗಂನ ಮನಸ್ಸು ಅಲ್ಲ ಅಹಂಕಾರ ಅಹಂಕಾರವು ನ ಅಲ್ಲ ಪ್ರಾಣವರ್ಗಹ ನ ಪ್ರಾಣಗಳ ಗುಂಪು ನಾನಲ್ಲ ಪಂಚಪ್ರಾಣಗಳು ಪ್ರಾಣಪಾನ ವ್ಯಾನೋದಾನ ಸಮಾನ ಇದು ನಾನಲ್ಲ ಬುದ್ಧಿ ಬುದ್ಧಿ ನ ಬುದ್ಧಿಯು ನಾನಲ್ಲ ದಾರಾಪತ್ಯಾದಿ ದೂರ ನಾನು ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವುಗಳಿಗೆ ದೂರವಾಗಿರ್ತಕ್ಕಂತಹ ಆತ್ಮನು ಅಂತೇಳಿ ಅಹಂ ನಾನು ಸಾಕ್ಷಿ ಎಲ್ಲವನ್ನು ನೇರವಾಗಿ ನೋಡ್ತಾ ಇರತಕ್ಕಂತಹ ನಿತ್ಯ ನಿತ್ಯನಾಗಿರ್ತಕ್ಕಂತಹ ಪ್ರತ್ಯೇಕ ಆತ್ಮ ಒಳಗಿನ ಆತ್ಮನಾದ ಶಿವ ಶಿವನು ಪರಮಾತ್ಮನು ನಾನು ದೇಹವಲ್ಲ ಇಂದ್ರಿಯಗಳಲ್ಲ ಮನಸ್ಸಲ್ಲ ಅಹಂಕಾರವಲ್ಲ ಪ್ರಾಣಗಳ ಗುಂಪಲ್ಲ ಬುದ್ಧಿಯಲ್ಲ ನಾನು ಹೆಂಡತಿ ಮಕ್ಕಳು ಹೊಲ ದೂರನಾಗಿರುವವನು ಎಲ್ಲವನ್ನೂ ನೇರವಾಗಿ ನೋಡುತ್ತಾ ಇರ್ತಕ್ಕಂಥ ನಿತ್ಯನಾಗಿರುವ ಒಳಗಿನ ಆತ್ಮನಾದ ಶಿವನೇ ನಾನು ಇದಕ್ಕೆ ವಿವರಣೆ ಇಲ್ಲಿ ನಾನು ಅಂತೇಳಿ ಜನರು ಭಾವಿಸಿಕೊಂಡಿರ್ತಕ್ಕಂತಹ ಅನಾತ್ಮಗಳನ್ನೆಲ್ಲ ಒಂದೊಂದಾಗಿ ಅಲ್ಲೆಗಳೆರೆ ನಾನು ದೇಹವಲ್ಲ ಇಂದ್ರಿಯಗಳಲ್ಲ ಕೆಲವರು ದೇಹವು ಅಥವಾ ಇಂದ್ರಿಯಗಳು ತಾವು ಅಂತೇಳಿ ತಿಳಿದಿರುತ್ತಾರೆ ಹೊರಗೆ ಕಾಣುವ ಕಲ್ಲು ಮಣ್ಣು ಮುಂತಾದವುಗಳಲ್ಲಿ ಚೇತನ ಇರುವುದಿಲ್ಲ ಕಲ್ಲು ಮುಂತಾದವು ತಮಗೆ ತಾವೇ ಓಡಾಡುತ್ತಿರುವುದಿಲ್ಲ ಅವುಗಳಲ್ಲಿ ವಿಶ್ವ ನಿಶ್ವಾಸ ಉಚ್ಛಾಸ ರಕ್ತ ಪರಿಚಲನೆ ಮುಂತಾದ ಚೇತನದ ಗುರುತುಗಳಿಲ್ಲ ಜೀವತ್ವದ ಕುರುಹುಗಳು ಕಾಣೋದಿಲ್ಲ ಅವಕ್ಕೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಈ ಮೊದಲಾದ ಕಾರಣಗಳಿಂದ ಕಲ್ಲು ಮಣ್ಣು ಕಟ್ಟಿಗೆ ಮುಂತಾದವುಗಳಿಗೂ ನಮಗೂ ಭೇದವಿದೆ ನಾವು ಚಲಿಸ್ತಾ ಇರತಕ್ಕಂಥ ಚೇತನರು ಅವು ಅಲುಗಾಡದ ಜಡ ವಸ್ತುಗಳು ಹೀಗೆಂದು ಎಷ್ಟೋ ಜನರು ತಿಳ್ಕೊಂಡಿದ್ದಾರೆ ಮತ್ತು ಕೆಲವರು ಇನ್ನೂ ಸ್ವಲ್ಪ ವಿಚಾರ ಮಾಡಿ ಕಲ್ಲು ಮಣ್ಣು ಮುಂತಾದವು ನಿರ್ಜೀವ ವಸ್ತುಗಳು ನಾವು ಸಜೀವ ವಸ್ತುಗಳು ನಿರ್ಜೀವ ವಸ್ತುಗಳಿಗೆ ಕೆಲವು ಮಾರ್ಪಾಡುಗಳನ್ನು ಹೊಂದಿ ಸಜೀವವಾದ ದೇಹೇಂದ್ರಿಯಗಳ ರೂಪವನ್ನು ಹೊಂದಿರುತ್ತವೆ ಆದ್ದರಿಂದ ವಸ್ತುವಿನ ತಿರುಳಿನ ದೃಷ್ಟಿಯಿಂದ ಅದು ನೋಡಿದರೆ ದೇಹೇಂದ್ರಿಯಗಳು ಹೊರಗಿನ ವಸ್ತುಗಳು ಒಂದೇ ಆಗಿರ್ತವೆ ಆದರೂ ಹೊರಗಿನ ವಸ್ತುಗಳನ್ನು ಅರಿತುಕೊಳ್ಳುವ ಶಕ್ತಿಯೂ ಅವುಗಳನ್ನು ನಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ಶಕ್ತಿಯೂ ನಮಗಿದೆ ಆದ್ದರಿಂದಲೇ ನಾವು ಹೊರಗಿನ ವಸ್ತುಗಳನ್ನು ಅದು ಇದು ಅಂತೇಳಿ ಹೇಳ್ತೇವೆ ದೇಹೇಂದ್ರಿಯಗಳ ಗುಂಪನ್ನು ನಾನು ಅಂತೇಳಿ ಕರ್ಕೊಳ್ತೇವೆ ಅಂತೇಳಿ ಅಭಿಪ್ರಾಯಪಡ್ತಾರೆ ಆದರೆ ಈ ಇಬ್ಬರ ಅಭಿಪ್ರಾಯವೂ ಸರಿಯಲ್ಲ ದೇಹ ಗುಂಪಿ ನಾನು ಎಂಬ ಪದಾರ್ಥವಾದರೆ ದೇಹದ ಅವಯವಗಳಲ್ಲಿಯೂ ಒಂದೊಂದು ಇಂದ್ರಿಯದಲ್ಲಿಯೂ ನಾನು ಎಂಬ ಬುದ್ಧಿ ಉಂಟಾಗಬಾರದು ಆದರೆ ನಾನು ನಡೀತೇನೆ ನಾನು ಮುಟ್ಟುತ್ತೇನೆ ನಾನು ಮುಸ್ತೇನೆ ನಾನು ನೋಡ್ತೇನೆ ಅಂಥೇಳಿ ಒಂದೊಂದು ಅವಯವದಲ್ಲಿಯೇ ಒಂದೊಂದು ಇಂದ್ರಿಯದಲ್ಲಿಯೇ ನಾನು ಎಂಬ ಬುದ್ಧಿ ನಮ್ಮ ಅನುಭವ ಇನ್ನೊಂದು ವಿಷಯ ದೇಹಕ್ಕೆ ಅನೇಕ ಅವಯವಗಳಿವೆ ಇಂದ್ರಿಯಗಳು ಅನೇಕವಾಗಿವೆ ಅವುಗಳಲ್ಲಿ ಒಂದೊಂದೂ ನಾನು ಎಂಬ ವಸ್ತುವಾದರೆ ಅನೇಕ ಇಂದ್ರಿಯಗಳಿರುವವನಿಗೆ ನಾನುಗಳು ಅಥವಾ ನಾವು ಎಂದೇಕೆ ಬುದ್ಧಿ ನಾನು ಎಂಬ ಪದಾರ್ಥವು ಒಂದೇ ಎಂಬ ಭಾವನೆಯು ನಮಗೆ ಬರವಾಗಿ ಬೇರೆ ಬಿಟ್ಟಿರುವುದಲ್ಲ ಇದು ಯಾಕೆ ದೇಹದ ಭಾಗಗಳನ್ನಾಗಲಿ ಇಂದ್ರಿಯಗಳನ್ನಾಗಲಿ ಅವುಗಳ ಗುಂಪನ್ನಾಗಲಿ ನಾನು ಎಂಬ ಪದಾರ್ಥವೆಂದು ಭಾವಿಸುವುದಕ್ಕೆ ಮತ್ತು ಒಂದು ಅಡ್ಡಿ ಇದೆ ಅದೇನೆಂದರೆ ದೇಹದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಆಗಾಗ ಮಾರ್ಪಾಡುಗಳಾಗ್ತಲೇ ಇರ್ತವೆ ದೇಹಾದಿಗಳೇ ನಾವಾಗಿದ್ದರೆ ಈ ಮಾರ್ಪಾಡುಗಳು ನನ್ನಲ್ಲಿಯೇ ಆದವು ಅಂತೇಳಿ ನಾವು ಯಾವಾಗಲೂ ವ್ಯವಹರಿಸಬೇಕಾಗ್ತಾ ಇತ್ತು ಆದರೆ ಹಾಗಾಗುವುದಿಲ್ಲ ನನ್ನ ಕಣ್ಣು ಹಬ್ಬ ನಾನೇ ಮಬ್ಬ ಆಗಿದೆ ಏನಂತ ನನ್ನ ಕಾಲು ಕುಂಟಾಗಿದೆ ಅಂಥೇಳಿ ನಾವು ವ್ಯವಹರಿಸ್ತೇವೆ ಕಣ್ಣು ಕಾಲುಗಳು ನಾವೇ ಆಗಿದ್ದರೆ ನನ್ನ ಕಣ್ಣು ಎಂದಾಗ ನನ್ನ ನಾನು ಎಂಬ ಅಪಾರ್ಥವಾದ ಮಾತನ್ನು ಉಪಯೋಗಿಸಿದಂತಾಗುತ್ತಿತ್ತಲ್ವೇ ಈ ಸಂದರ್ಭದಲ್ಲಿ ಮತ್ತೊಂದು ಅನುಭವವನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬಹುದು ನಾವು ಕೈಕಾಲುಗಳಿಂದ ಹೊರಗಿನ ವಿಷಯಗಳನ್ನು ಹಿಡಿದು ನೂಕುವುದಕ್ಕೆ ಬರುತ್ತಾ ಆ ವಿಷಯಗಳು ನಮಗಿಂತ ಬೇರೆ ಅಂತೇಳಿ ಯಾರಿಗಾದರೂ ಸುಲಭವಾಗಿ ತಿಳಿಯುತ್ತದಲ್ವೇ ಇದರಂತೆ ನಮ್ಮ ದೇಹದಲ್ಲಿರುವ ಯಾವ ಭಾಗವನ್ನಾದರೂ ಕತ್ತರಿಸಿ ಕಿತ್ತು ಹಾಕಿಬಿಡ್ಬೋದು ಆದರೆ ಇದರಿಂದ ನಾನು ಅವೇ ಕಿತ್ತು ಹೋದೆವು ಅಂತೇಳಿ ಆಗುವುದಿಲ್ಲ ಭಾವನೆ ಮೈ ಮೇಲೆ ಬೆಳೆದಿದ್ದ ಹುಣ್ಣನ್ನು ಶಸ್ತ್ರವೈದ್ಯಕ್ಕೆ ಕತ್ತರಿಸಿ ಹಾಕಿಬಿಟ್ರೆ ನೆಲದ ಮೇಲೆ ಬಿದ್ದಿರುವ ಆ ಶರೀರ ಭಾಗದಲ್ಲಿ ನಾನೆಂಬ ಬುದ್ಧಿ ಹುಟ್ಟುವುದಿಲ್ಲ ಹುಟ್ಟುತ್ತದೆ ಇಲ್ಲ ಸಿಂಬಳ ಅಥವಾ ಬೇರೆ ಬೇರೆ ಜುಲ್ಲು ಬೆವರು ಕೂದಲು ಉಗುರು ಮುಂತಾದ ಶರೀರದ ಭಾಗಗಳನ್ನು ನಾವು ಶರೀರದಿಂದ ಆಚೆಗೆ ಆಗಾಗ್ಗೆ ತೆಗೆದುಹಾಕುತ್ತಲೇ ಇರ್ತೇವೆ ಅವು ನೆಲದ ಮೇಲೆ ಬಿದ್ದಿದ್ದರೆ ಅವುಗಳನ್ನು ಕಂಡು ಅಸಹ್ಯ ಪಡಬೇಕೆ ಹೊರತು ಅವೇ ನಾನು ಅಂತೇಳಿ ನಾವು ಎಂದಿಗೂ ಅನುಭವ ಅಭಿಮಾನ ಇದೇ ರೀತಿಯಲ್ಲಿ ಇಂದ್ರಿಯಗಳ ವಿಚಾರವನ್ನು ನಿರ್ಣಯ ಮಾಡಿಕೊಳ್ಳಬಹುದು ಹೇಗೆಂದರೆ ನನ್ನ ಕಣ್ಣು ನನ್ನ ಕಿವಿ ನನ್ನ ಮೂಗು ಎಂದು ಆಯಾ ಇಂದ್ರಿಯಗಳನ್ನು ನಾವು ಬೇರ್ಪಡಿಸಿಕೊಂಡು ಅರಿಯಿತೇವೆ ಇನ್ನೂ ಒಳಹೊಕ್ಕು ನೋಡಿದರೆ ಕಣ್ಣು ಕಿವಿ ಮೂಗು ಇಂದ್ರಿಯವಲ್ಲ ಇಂದ್ರಿಯಗಳು ಅವುಗಳಲ್ಲಿ ಕೆಲಸ ಮಾಡ್ತಾ ಕಣ್ಣಿನಲ್ಲಿ ನೇತ್ರೇಂದ್ರಿಯ ಕೆಲಸ ಮಾಡ್ತಾ ಕಿವಿಯಲ್ಲಿ ಶ್ರೋತ್ರೇಂದ್ರಿಯ ಮೂಗಿನಲ್ಲಿ ಘ್ರಾಣೇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತವೆ ಅಂಥೇಳಿ ಅಂದರೆ ಕಣ್ಣು ಕಿವಿ ಮೂಗು ಮುಂತಾದ ಇಂದ್ರಿಯ ಗೋಳಕಗಳಂತೆಯೇ ನೋಟದ ಕೇಳುವಿಕೆಯ ಮೂಸುವಿಕೆಯ ಸಾಧನವಾದಂತಹ ಆ ಇಂದ್ರಿಯಗಳನ್ನು ನಾವು ನಮ್ಮಿಂದ ಬೇರ್ಪಡಿಸಿಯೇ ತಿಳಿತೇವೆ ಇದು ಅಲ್ಲದೆ ಕಣ್ಣು ಕಿವಿ ಮೂಗು ಮುಂತಾದವುಗಳಲ್ಲಿರುವ ಇಂದ್ರಿಯಗಳ ಸಾಮರ್ಥ್ಯ ಅಥವಾ ಕ್ಷಮತೆ ಅಥವಾ ಪಾಠವ ಇದು ಕಡಿಮೆ ಆದರೂ ಅಥವಾ ತೀರ ಬಿಟ್ರು ನಾವೇ ಆಯಾ ಮಾರ್ಪಾಡನ್ನು ಹೊಂದಿದ್ದೇವೆ ಅಂಥೇಳಿ ನಾವು ಯಾರೂ ನಂಬುವುದಿಲ್ಲ ನಮ್ಮ ಇಂದ್ರಿಯಗಳಿಗೆ ಮಾರ್ಪಾಡಾಯಿತು ದುರ್ಬಲವಾದವು ಅಂತ ಹೇಳ್ತೆ ಹೊರತು ನಾವೇ ದುರ್ಬಲವಾಗಿದ್ದೇವೆ ಅಂತ ಹೇಳುವುದಿಲ್ಲ ಆದ್ದರಿಂದ ಇಂದ್ರಿಯಗಳು ನಮ್ಮಲ್ಲಿರುವ ನಾನು ಎಂಬ ವಸ್ತುವಲ್ಲ ಅಂಥೇಳಿ ಇದರಿಂದ ಸಿದ್ಧವಾಗ್ತದೆ ಅಂತೂ ಏನು ತೀರ್ಮಾನವಾಯಿತು ಅಂತೇಳಿದರೆ ದೇಹ ಇಂದ್ರಿಯಗಳು ಅನೇಕವಾಗಿವೆ ನಾನು ಒಬ್ಬನೇ ದೇಹೇಂದ್ರಿಯಗಳು ಬೇರೆ ಬೇರಿಯ ಮಾರ್ಪಾಡುಗಳನ್ನು ಹೊಂದುತ್ತಾ ಇರ್ತವೆ ಆಗಲೂ ನಾನು ಇದ್ದಂತೆಯೇ ಇರ್ತೇನೆ ದೇಹೇಂದ್ರಿಯಗಳು ತಿಳಿಯಲ್ಪಡ್ತವೆ ನಾನು ಅವುಗಳನ್ನು ತಿಳಿಯುವವ ಆದ್ದರಿಂದ ದೇಹೇಂದ್ರಿಯು ಹೊರಗಿನ ಕಲ್ಲು ಮಣ್ಣು ಕಟ್ಟಿಗೆ ಮುಂತಾದವುಗಳಂತೆ ಭೌತಿಕ ವಸ್ತುಗಳೇ ಅವು ಜಡ ವಸ್ತುಗಳೇ ಅವುಗಳಲ್ಲಿ ಒಂದು ಕೂಡ ನಾನಲ್ಲ ಅವುಗಳನ್ನು ಅರಿಯುವಂತಹ ತಿಳಿಯುವಂತಹ ಚೇತನ ವಸ್ತುವೇ ನಾನು ಇಲ್ಲಿ ಒಂದು ಸಂದೇಹ ಬರ್ಬೋದು ದೇಹವು ಇಂದ್ರಿಯಗಳು ಚೇತನವಲ್ಲದಿದ್ದರೆ ಅವು ಕಲ್ಲು ಮಣ್ಣು ಮುಂತಾದವುಗಳಂತೆ ಜಡ ಪದಾರ್ಥಗಳೇ ಆಗಿದ್ದರೆ ಅವುಗಳಲ್ಲಿ ತೋರುವ ಚೇತನದ ಗುರುತುಗಳಿಗೆ ಏನು ಗತಿ ಜೀವತ್ವದ ಕುರುಹುಗಳಿವೆಯಿಲ್ಲ ಅವುಗಳಲ್ಲಿ ಅದಕ್ಕೇನು ಸಮರ್ಥನೆ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ತೆಗೆದುಕೊಳ್ಳುವಂಥದ್ದು ಅವುಗಳನ್ನು ಬಿಟ್ಟು ಅತ್ತ ಸರಿಯುವಂಥದ್ದು ಮುಂತಾದ ಚೇತನದ ಗುರುತುಗಳು ದೇಹ ಇಂದ್ರಿಯಾದಗಳಲ್ಲಿ ಕಂಡುಬರುತ್ತವೆ ಅಲ್ವೇ ಕಲ್ಲು ಮಣ್ಣು ಮುಂತಾದವುಗಳಲ್ಲಿ ಇಲ್ಲದ ಈ ಗುರುತುಗಳು ದೇಹ ಇಂದ್ರಿಯಗಳಲ್ಲಿ ಎಲ್ಲಿಂದ ಬಂತು ಇಲ್ಲಿಂದ ಬಂದವು ಅದಕ್ಕೆ ಸಮಾಧಾನ ಅಂತ ಹೇಳಿದರೆ ಇವುಗಳಲ್ಲಿ ಚೇತನದ ಗುರುತುಗಳು ನಿಜವಾಗಿ ಇರುವುದಿಲ್ಲ ರೈಲುಗಾಡಿಯ ಎಂಜಿನ್ ಓಡ್ತದೆ ಸೂಜಿಗಲ್ಲು ಕಬ್ಬಿಣವನ್ನು ತನ್ನ ಕಡೆಗೆ ಹೇಳ್ಕೊಡ್ತದೆ ಆದರೆ ಈ ಗುರುತುಗಳಿಂದ ಅವುಗಳನ್ನು ಚೇತನ ವಸ್ತು ಅಂತಲೂ ಯಾರಾದರೂ ಹೇಳ್ತಾರಾ ದೇಹೇಂದ್ರಿಯಗಳಲ್ಲಿ ಎಷ್ಟೇ ಚಲನೆ ಇರಲಿ ಎಷ್ಟೇ ಶಕ್ತಿ ಇರಲಿ ಇವುಗಳು ತಮ್ಮ ಚಲನೆಯನ್ನು ಶಕ್ತಿಯನ್ನು ತಮಗಾಗಿ ಉಪಯೋಗಿಸಿಕೊಳ್ಳಬಲ್ಲ ಚೇತನವಲ್ಲ ಇವನ್ನು ಉಪಯೋಗಿಸುವವರು ಚೇತನರು ದೇಹ ಇಂದ್ರಿಯಗಳು ನಮ್ಮವು ನಾವು ಅವನ್ನು ಉಪಯೋಗಿಸಿಕೊಳ್ತೇವೆ ಆದ್ದರಿಂದ ನಾವು ಚೇತನರು ಅವು ಜಡವಸ್ತುಗಳೇ ಇಂದ್ರಿಯಗಳಲ್ಲಿ ತಿಳುವಳಿಕೆ ಇದೆ ಎಂಬುದು ಎಂದು ಭಾವಿಸುವಂಥದ್ದು ಬರೀ ತಪ್ಪು ಯಾಕಂದರೆ ಇಂದ್ರಿಯಗಳನ್ನು ನಾವು ಅರಿತೇವೆ ಅವು ವಿಷಯಗಳಾಗಿರ್ತವೆ ದುರ್ಬೀನ್ ಮೂಲಕವಾಗಿ ಹೊರಗಿನ ವಿಷಯಗಳನ್ನು ನಾವು ತಿಳಿತೇವೆ ಆದ್ದರಿಂದ ಇಂದ್ರಿಯಗಳು ಜಡ ಪದಾರ್ಥಗಳು ನಮಗೆ ಕರಣಗಳು ಉಪಕರಣಗಳು ಅಂತ ಹೇಳಿದಾಗ ಅವುಗಳ ಮೂಲಕವಾಗಿ ಅರಿತೇವೆ ನಾವು ಹಾಗೆ ಅರಿತಾ ನಾವು ಚೇತನ ಸ್ವರೂಪರು ಹೀಗೆ ದೇಹವಾಗಲಿ ಇಂದ್ರಿಯಗಳಾಗಲಿ ನಮ್ಮೊಳಗಿನ ನಾನು ಎಂಬ ಪದಾರ್ಥವಲ್ಲ ಅಂಥೇಳಿ ಸಿದ್ಧವಾಯಿತು ಮುಖ್ಯವಾಗಿ ಅರಿಯಲ್ಪಡುವಂತಹ ದೇಹೇಂದ್ರಿಯಗಳು ಅರಿಯುವ ನಾನು ಅಲ್ಲ ಎಂಬಂಥ ಯುಕ್ತಿ ಬಲವಾಯಿತು ಅರಿಯಲ್ಪಡತಕ್ಕಂಥ ದೇಹೇಂದ್ರಿಯಗಳು ಅಂದರೆ ತಿಳಿಯಲ್ಪಡ್ತಕ್ಕಂಥ ದೇಹೇಂದ್ರಿಯಗಳು ತಿಳಿಯುವಂತಹ ನಾನು ಅಲ್ಲ ಇಂದ್ರಿಯಗಳು ಆದರೆ ದೇಹೇಂದ್ರಿಯನ್ನು ತಿಳಿಯುವುದಕ್ಕೆ ನಮ್ಮಲ್ಲಿ ಮನಸ್ಸೆಂಬ ಒಂದು ಸಾಧನವಿದೆ ಅದೇ ಎಲ್ಲವನ್ನು ಅರಿಯುತ್ತಿರುವುದರಿಂದ ಅದೇ ನಾನು ಅಂಥೇಳಿ ಎಂಬಂತಹ ವಸ್ತು ನಾನು ಎಂಬಂಥ ವಸ್ತು ಮನಸ್ಸೇ ಅಂಥೇಳಿ ಯಾಕಾಗಬಾರ್ದು ಎಂಬಂತಹ ಸಂದೇಹ ಬರ್ತದೆ ಈ ಸಂದೇಹವು ಯುಕ್ತವಲ್ಲ ನಾನು ಮನಸ್ಸಲ್ಲ ಅಹಂಕಾರವಲ್ಲ ಅಂಥೇಳಿ ಮುಂದೆ ಬರ್ತದೆ ಅದು ಹೇಗೆ ಅಂಥೇಳಿ ನಾವು ನಾಳೆ ದಿವಸ ನೋಡೋಣ ಈಗ ನಾನು ದೇಹ ಇಂದ್ರಿಯಗಳು ಅಲ್ಲ ಅಂಥೇಳಿ ತಿಳ್ಕೊಂಡೆವು ನಾನು ಮನಸ್ಸು ಅಲ್ಲ ಅಹಂಕಾರವೂ ನಾನಲ್ಲ ಎಂಬುದನ್ನ ಹೇಗೆ ಅಂಥೇಳಿ ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಓಂ ತತ್ಸತ್